ಇಪ್ಪತ್ತನೆಯ ತರಂಗ ಜಮದಗ್ನಿ ವಿಶ್ವಾಮಿತ್ರರು ಸೋಮಯಾಗವನ್ನು ಆರಂಭಿಸಿದರು ಅವರ ದೇವತೆಗಳು ಅಶ್ವಿನಿಗಳು ಯಾಗವು ಏನೊಂದು ವಿಘ್ನವೂ ಇಲ್ಲದೆ ನೆರವೇರಿತು ಯುಗಾಂತರದಲ್ಲಿ ಅವಭೃತವೂ ಆಯಿತು ಮರುದಿನ ಇಬ್ಬರು ಋಷಿಗೊಳ್ಳುವ ಕುರಿತು ಅಶ್ವಿನಿ ದೇವತೆಗಳನ್ನು ಬರಮಾಡಿಕೊಂಡರು ನವಯೌವನ ಸಂಪನ್ನರು ಸುರೂಪ ಕಮಲಹಾರಗಳನ್ನು ಧರಿಸಿ ಸುದೀರ್ಘ ಕೇಶಗಳಿಂದ ಮನೋಹರರು ಆ ದೇವತೆಗಳು ಶಿಶು ರಥದಲ್ಲಿ ಬಂದು ನಟರು ಅವರಿಗೆ ಸಲ್ಲಬೇಕಾದ ಪೂಜೆಯನ್ನೆಲ್ಲ ಸಲ್ಲಿಸಿ ಇಬ್ಬರು ಸೋಪ ಸೋಪಚಾರವಾಗಿಶಿ ಕುವಿನ ಸಂಗತಿಯನ್ನು ಅವರಿಗೆ ಮಾಡಿಕೊಂಡರು ಅವರು ಸಂತುಷ್ಟರಾಗಿ ಮನುಷ್ಯರು ಹೀಗೆ ಸಾಹಸಪರರಾಗಿ ಇರುವುದು ಇರುವುದೇ ನಮಗೆ ಬೇಕಾದು ಅಲ್ಲನೆ ಹುಟ್ಟಿದ್ದು ಹುಟ್ಟಿದ ಹಾಗೆ ಮರದ ತುಂಡಿದಂತೆ ಬಿದ್ದಿರುವುದು ಮನುಷ್ಯ ಧರ್ಮವಲ್ಲ ಜಡಧರ್ಮ ಕ್ರಿಮಕೀಟಗಳು ಆಹಾರವನ್ನು ಭೋಗವನ್ನು ಹುಡುಕಿಕೊಂಡು ತಿರುಗುವು ಮನುಷ್ಯರು ಸಿದ್ಧಗಳನ್ನು ಪ್ರಭಾವವನ್ನು ಹುಡುಕಿಕೊಂಡು ತಿರುಗುವವರು ಅಂತಹವರ್ಮ ಕಂಡರೆ ನಮಗೆ ಸಂತೋಷ ನಮ್ಮಿಂದ ಈ ಸಂಬಂಧವಾಗಿ ಏನಾಗಬೇಕು ಅವಶ್ಯವಾಗಿ ಮಾಡುವೆ ಮಾಡಿಕೊಡಬೇಕು ಎಂದು ಮಾತುಕೊಟ್ಟರು ವಿಶ್ವಾಮಿತನು ಧಮಜ್ಞೆಯ ಪ್ರೇರಣೆಯಿಂದ ಮಾತನಾಡಿದನು ಅಶ್ವಿನಿ ದೇವತೆಗಳೇ ತಾವು ಸತ್ಯವಂತರೆಂದು ಪ್ರಸಿದ್ಧರಾದವರು ಹಿಂದೆ ಎಷ್ಟೋ ಜನ ಭಕ್ತರಿಗೆ ಬೇಕಾದ ಹೊರಗಳನ್ನೆಲ್ಲ ಕೊಟ್ಟು ಕಾಪಾಡಿದವರು ದೇವ ವೈದ್ಯರೆಂದು ಪ್ರಸಿದ್ಧರಾಗಿ ಭಕ್ತರನ್ನು ಕಾಪಾಡಲು ಓಡೋಡಿ ಬರುವವರು ತಾವು ಆದ್ದರಿಂದ ತಮ್ಮನ್ನು ಪ್ರಾರ್ಥಿಸುವೆನು ಈ ತ್ರಿಶಂಕುವಿನ ಇಷ್ಟವು ನೆರವೇರುವ ಬಗ್ಗೆಯನ್ನು ನಮಗೆ ಅನುಗ್ರಹಿಸಬೇಕು ಯಾವ ಸುರಭೋಗಗಳಿಗೆ ಅರ್ಹನಾಗುವನೋ ಅದನ್ನು ಉಪದೇಶಿಸಿ ನಮ್ಮನ್ನು ಕೃಥಾರ್ಥನನ್ನಾಗಿ ಮಾಡಬೇಕು ಅಶ್ವಿನಿಗಳು ನಕ್ಕರು ರಾಜಶಿಯೇ ನೀನು ಈಗ ಕೇಳುತ್ತಿರುವುದು ಎಷ್ಟು ಗಹನ ಗಹನವಾದ ವಿಚಾರ ಗಮನಿಸಿದೆಯಾ ಲೋಕದಲ್ಲಿ ಯಾರೇ ಆಗಲಿ ಅಜ್ಞರಾಗಲಿ ಪ್ರಜ್ಞ ಪ್ರಾಜ್ಞರಾಗಲಿ ವಸ್ತು ಇಂಥದು ಎಂದು ಗೊತ್ತು ಮಾಡುವುದು ಗುಣಧರ್ಮಗಳಿಂದ ಗುಣಧರ್ಮಗಳನ್ನು ಬದಲಾಯಿಸಿದರೆ ವಸ್ತುವು ಬೇರೆಯಾಗುವುದಿಲ್ಲವೇ ವಸ್ತುವು ಬೇರೆಯಾಗದೆ ಗುಣಧರ್ಮವನ್ನು ಬದಲಾಯಿಸುವುದೆಂತೂ ಮತ್ಯರ್ ದೇಹಗಳೆರಡು ಪರಸ್ಪರ ವಿರುದ್ಧ ಧರ್ಮಗಳು ಜರಾಮರಣದ್ದಾಗಿರುವ ಮಾನವ ದೇಹವು ಅಮತ್ಯರವಾದರೆ ಅದೊಂದು ವಿಚಿತ್ರ ಅಂತಹದೊಂದು ವಿಚಿತ್ರ ವಿಧಾನವನ್ನು ಕಲ್ಪಿಸಿದರೆ ಲೋಕದ ಮರ್ಯಾದೆಯು ವ್ಯವಸ್ಥೆ ಇಲ್ಲದ ವಿಚಿತ್ರ ಸೃಷ್ಟಿಯಾಗಿ ಸಂಕರ ಧರ್ಮವು ಬಂದು ಲೋಕವು ವ್ಯತೀತವಾಗುವುದು ಆದರೂ ನಾವು ಮಾತುಕೊಟ್ಟಿರುವುದರಿಂದ ಇದನ್ನು ಮಾಡಿಕೊಡಬೇಕು ಆದರೆ ಒಂದು ಮಾತು ನೆನಪಿರಲಿ ಈಗ ನಾವು ತೋರಿಸುವ ಮಾರ್ಗವನ್ನು ಮತ್ತೆ ಮತ್ತೆ ಮತ್ತೆ ಉಪಯೋಗಿಸುವುದಕ್ಕೆ ಹೋಗಬೇಡಿ ಮಾನವರು ಪ್ರಕೃತಿ ಕೃಪಿಣರು ಯಾವಾಗಲೂ ಏನಾದರೂ ಬೇಕು ಎಂಬ ಲೋಭಕ್ಕೆ ಸಿಕ್ಕಿ ಒದ್ದಾಡುವವರು ತೃಪ್ತಿಗಾನದ ಚಂಚಲ ಮನಸ್ಸಿನವರು ಆದ್ದರಿಂದ ಇದನ್ನು ಆದಷ್ಟು ರಹಸ್ಯವಾಗಿಡಿ ದುರ್ವಿನಿಯೋಗ ಮಾಡುವ ಅನಧಿಕಾರಿಗೆ ಹೇಳಬೇಡಿ ವಿಶ್ವಾಮಿತ್ರನ ಮನಸ್ಸು ಎದುಕೂ ಕಾತುರವಾಗಿ ಈ ಮಾತು ನನಗೆ ಹೇಳಿದುದು ಎಂದುಕೊಂಡಿದ್ದರು ಅಶ್ವಿನಿ ದೇವತೆಗಳು ಮುಂದೆ ಹೇಳಿದರು ಮನುಷ್ಯರು ದೇವತೆಗಳು ಒಂದೇ ರಜೋಗುಣದವರು ರಜೋಗುಣದಲ್ಲಿ ತಮಾಂಶ ಅಧಿಕವಾದರೆ ಮನುಷ್ಯರು ತತ್ವಾಂಶ ಅಧಿಕವಾದರೆ ದೇವತೆಗಳು ಹುಟ್ಟುವರು ಆದ್ದರಿಂದ ಈಗ ತ್ರಿಶಂಕುವಿನ ದೇಹದಲ್ಲಿರುವ ರಜಸ್ಸು ತಮಸುಗಳ ಅಂಶಗಳನ್ನು ಪ್ರತ್ಯೇಕಿಸಿ ತಮಸಿನ ಅಂಶಕ್ಕೆ ಬದಲಾಗಿ ಸತ್ಯವನ್ನು ಇಟ್ಟರೆ ಅವನು ದೇವತೆ ಆಗುವನು ಅದು ಆಗಬೇಕಾದರೆ ಚತುರ್ವಿಂಶ ತತ್ವಗಳ ಪಂಚಭೂತಗಳ ಮುಖ್ಯವಾಗಿ ಇಂದಿನ ಅಪ್ಪಣೆಯಾಗಬೇಕು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೊರಡಿ ಪಲಾಶ ಅಶ್ವಥಗಳು ಯಮ ವರುಣ ಪಾಶಗಳನ್ನು ಬಿಡಿಸುವವು ಯಮಪಾಶದಿಂದ ತಪ್ಪಿಸಿಕೊಂಡನು ಕೊಂಡವನು ಅಮರನಾಗುವನು ವರುಣ ಪಾಶದಿಂದ ಬಿಡಿಸಿಕೊಂಡವನು ಪಂಚಭೂತ ವ್ಯತ್ಯಯದಿಂದ ಆಗುವ ವಿಕಾರರೂಪವಾದ ಜಲೆಯಿಂದ ನಿರ್ಮುಕ್ತನಾಗಿ ಅಜರನಾಗುವನು ಸೋಮಯಾಗದಿಂದ ದೇವತೆಗಳನ್ನು ತೃಪ್ತಿಪಸಿ ಅವನ ಅಪ್ಪಣೆಯನ್ನು ಪಡೆದು ಸ್ವರ್ಗಕ್ಕೆ ಕಳುಹಿಸಿ ಅಲ್ಲಿ ಶಾಶ್ವತವಾಗಿ ನೆಲೆಸುವನು ವಿಶ್ವಾಮಿತನು ಕೇಳಿದನು ಆಯ್ತು ದೇವದೇವರೇ ಆತನಿಗೆ ಗುರುಪುತ್ರದಿಂದ ಶಾಪ ಬಂದಿರುವುದಲ್ಲ ಅದಕ್ಕೆ ಏನು ಮಾಡುವುದು ಆ ಶಾಪವು ಅವನಿಗೆ ಆಗಲೇ ಚಂದಾಗವನ್ನು ತಂದುಕೊಟ್ಟಿರುವುದು ಜೀವನಿಗೆ ಕರ್ಮ ಫಲ ಎಂದು ಎರಡು ರೂಪಗಳು ನಾವು ಹೇಳಿದ ವಿಧಾನವು ಕರ್ಮವನ್ನು ತೊಳೆಯುವುದು ಈತನ ಗುರುಶಾಪವು ಕೆಳಗೆ ತಗ ತಗುಲಿರುವುದು ಆದ್ದರಿಂದ ನಿನ್ನ ತಪೋಬಲದಿಂದ ಅದನ್ನು ಆಕರ್ಷಿಸಿ ಕುಂಭದಲ್ಲಿಟ್ಟು ಕುಂಭದಲ್ಲಿಟ್ಟಿದ್ದು ಸೋಮಯಾಗದ ಅವ್ರತದ ವೇಳೆಯಲ್ಲಿ ಇದನ್ನು ವಿಸರ್ಜಿಸಲು ಆದರೂ ಅದು ವಸಿಷ್ಠ ಶಾಪ ವಸಿಷ್ಠರ ಮೇಲೆ ಇಂಧನಿಗೆ ಬಹಳ ವಿಶ್ವಾಸ ಆದ್ದರಿಂದ ಆ ಕುಲದವರು ತೀರಿತವರೆಗೂ ಆಗಿಲ್ಲ ಜಮದಜ್ಞ ವಿಶ್ವಾಮಿಗೆ ಸನ್ನೆ ಮಾಡಿ ಜಮದಗ್ನ ವಿಶ್ವಾಮ ತನಿಗೆ ಸನ್ನೆ ಮಾಡಿ ಸುಮ್ಮನಿರಿಸಿ ತಾನು ಮಾತನಾಡಿದನು ಎಲ್ಲ ಯಮಳರೆ ತಾವು ಹೇಳಿರುವ ವಿಧಾನವನ್ನು ಮಾಡುವುದು ತಮ್ಮಿಂದಲೇ ತಮ್ಮಿಂದಲೇ ಸಾಧ್ಯ ಅಲ್ಲದೆ ವಿಧಾನವನ್ನು ಈ ಕಾಲ ದೇಶಾನುಗುಣವಾಗಿ ಸರಿ ಹೋಗಿ ಸರಿ ಹೋಗಿಸಿಕೊಳ್ಳುವ ಶಕ್ತಿಯು ಸಾಧನವೂ ನಮಗೆ ಸಲ್ಲದು ಆದ್ದರಿಂದ ತಮ್ಮ ಅಪ್ಪಣೆಯಾದರೆ ತಾವು ಈ ಉದ್ದೇಶಕ್ಕೆ ವಿರೋಧವಾಗಿಲ್ಲವಾಗಿ ಹೇಳಿಕೊಳ್ಳುವೆನು ದೊಡ್ಡ ಮನಸ್ಸು ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ತ್ರಿಶಂಕುವಿನ ದೇಹವನ್ನು ತಾವೆ ಚಿಕಿತ್ಸೆ ಮಾಡಿ ದಿವ್ಯ ದೇಹವನ್ನು ಮಾಡಿಕೊಡಬೇಕು ಯಮಳರು ಒಬ್ಬರ ಮುಖವನ್ನೊಬ್ಬರು ನೋಡಿದರು ನೋಡಿಕೊಂಡರು ನಕ್ಕರು ಅದೂ ಸರಿ ಎಂದು ಒಪ್ಪಿದರು ಮರುದಿನ ರಾತ್ರಿಯಲ್ಲಿ ಚಿಕಿತ್ಸೆ ನಡೆಯುವುದೆಂದು ಆಯಿತು ತ್ರಿಶಂಕುವಿಗೆ ಆಗಲೇ ಚಂಡಾಲತ್ವವು ಬಂದಿದೆ ಮುಖದಲ್ಲಿ ತೇಜಸ್ಸಿಲ್ಲ ದೇಹದಲ್ಲಿ ಬಲವಿಲ್ಲ ಮನಸ್ಸಿನಲ್ಲಿ ಯಾವುದಕ್ಕೂ ಇಚ್ಛೆ ಇಲ್ಲ ವಿಶ್ವಾಮಿತ್ನು ಇದನ್ನು ಕಂಡು ಇನ್ನೂ ಕೈ ಮೀರುವವರೆಗೂ ಸುಮನಿರಬಾರದು ಎಂದು ಅವನಿಗೆ ಮಂತ್ರಸ್ಥಾನ ಮಾಡಿಸಿ ಅವನ ಚಂಡಾಲತ್ವವನ್ನು ಆಕರ್ಷಿಸಿ ಒಂದು ಕುಂಭದಲ್ಲಿಟ್ಟು ಅದನ್ನು ಆಶ್ರಮದ ಹಿಂದೆ ಯಾರು ಹೆಚ್ಚಾಗಿ ಹೋಗದ ಏಕಾಂತ ಪ್ರದೇಶದಲ್ಲಿ ಒಂದು ಮುಳ್ಳು ಮುತ್ತಗದ ಮರಕ್ಕೆ ಕಟ್ಟಿದನು ಕೃಷಕವು ಅರೇವಾಸಿ ಮದುವೆಂತಾದನು ಆಮೇಲೆ ಮತ್ತೆ ಆತನು ಮೃತಿಕಾ ಶೌಚಾದಿಗಳಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡು ನದಿ ಸ್ನಾನ ಮಾಡಿ ಬಂದನು ಆಶ್ರಮದಲ್ಲಿ ಒಂದು ಹೊಸ ಗುಡಿಸಲು ಏರ್ಪಟ್ಟಿದೆ ಅದರ ನಡುವೆ ಜ್ಯೋತಿರ್ಲತೆಯೊಂದು ಬೆಳಗುತ್ತಾ ಸುಖವಾದ ಬೆಳಕನ್ನು ಹರಡುತ್ತಿದೆ ಅದರ ಕೆಳಗೆ ಒಂದು ದರ್ಭಶಯ್ಯೆ ಅದರ ಎರಡು ಮಗ್ಲುಗಳಲ್ಲಿ ಎರಡು ಆಸಂದಿಗಳು ಅವುಗಳ ಮೇಲೆ ದರ್ಭಾಸನಗಳು ಸುತ್ತಲೂ ಸಣ್ಣ ಜಗಲಿ ಅದರ ಮೇಲೆ ಅರಳಿ ಮುತ್ತುಗ ಬಾಳೆ ಬಾಳೆ ಬಾಳೆ ಎಲೆಗಳಿಂದ ಆದ ದೊನ್ನೆಗಳು. ಒಂದು ದೊಡ್ಡ ಮಡಿಕೆ ತುಂಬಾ ನೀರು ಇನ್ನೊಂದು ಬಾಳೆ ಎಲೆಯ ದೊನ್ನೆ ದೊನ್ನೆಯ ತುಂಬಾ ನವದೀತ ಇನ್ನೊಂದರಲ್ಲಿ ಸದ್ಯೋಗೃತ ಆ ಗುಡಿಸಿಲಿನಲ್ಲಿ ಇನ್ನೊಂದು ಕಡೆಯಲ್ಲಿ ಒಂದು ಸಣ್ಣ ಅಗ್ನಿಕುಂಡ ಅದರಲ್ಲಿ ಲೌಕಿಕ ಅಗ್ನಿಯು ಸಣ್ಣಗೆ ಉರಿಯುತ್ತಿದೆ ಅದರ ಮಗ್ಗುಲಲ್ಲಿ ಬೇರೆ ಬೇರೆಯಾಗಿ ಕಟ್ಟಿರುವ ನಾನಾ ವಿಧವಾದ ಸಮೇತಗಳು ಇಪ್ಪತ್ತು ನಾಲ್ಕು ಕಂತೆಗಳು ನಿರ್ದಿಷ್ಟ ಕಾಲಕ್ಕೆ ತುಂಬ ಬಂದರು ಅಶ್ವಿನಿ ದೇವತೆಗಳು ಚಿಕಿತ್ಸೆ ಮಾಡುವರು ಮಾನವನ ದೇಹವನ್ನು ದಿವ್ಯ ದೇಹವನ್ನಾಗಿ ಮಾಡುವರು ಎಂಬುದು ಆತನಿಗೆ ಗೊತ್ತಿದೆ ಆತನು ಸಂತೋಷ ಸಂತೋಷವಾಗಿ ಒಪ್ಪಿದ್ದಾನೆ ನಾರು ಮಡಿಯೊಂದು ಉಟ್ಟು ನಾರು ನಾರು ಮಡಿಯೊಂದರೆ ಉತ್ತರೀಯವನ್ನು ಸೌಯ್ಯವಾಗಿ ಹಾಕಿಕೊಂಡು ಬಂದಿದ್ದಾನೆ ಅನೇಕ ಸಲ ಅವಭೃತ ಸ್ನಾನಗಳನ್ನು ಮಾಡುದುಲ್ಲ ನೆನಪಾಗುತ್ತಿದೆ ಸೋಮಪಾನ ಮಾಡಿ ಆನಂದೋ ಆನಂದೋನ್ಮತ್ತನಾಗಿದ್ದುದು ನೆನಪಾಗಿ ಮನಸ್ಸು ಅಂದಿನ ಆನಂದಾತಿರೇಕವನ್ನು ಪೂರ್ಣವಾಗಿ ಅನುಭವಿಸುವುದರೊಳಗಾಗಿ ಯಾವುದೋ ನೆರಳು ಒಂದು ಧಟ್ಟನೆ ಆಕ್ರಮಿಸಿ ಆನಂದವನ್ನು ಕುಗ್ಗಿಸುತ್ತದೆ ಆದರೂ ತ್ರಿಶಂಕು ಇಂದಿನ ತ್ರಿಶಂಕು ಅಲ್ಲ ಹಿಂದಿನ ದಿನಗಳ ತ್ರಿಶುವು ಅಲ್ಲ ವಶಿಷ್ಠಾಶ್ರಮಕ್ಕೆ ಹೋಗಿ ಅಲ್ಲಿ ಶಾಪವನ್ನು ಪಡೆದು ನಿತ್ಯ ಧುಕಿಯಾಗಿ ಧುಕಿಯಾಗಿ ಬಂದು ಬಂದ ತಂಕು ಬಂತೂ ಅಲ್ಲವೇ ಅಲ್ಲ ಅದಕ್ಕೆ ಹಿಂದೆ ಲೋಕದ ಉತ್ತಮೋತ್ತಮ ದಿವ್ಯ ಭೋಗಗಳನ್ನು ಬಯಸುತ್ತಿದ್ದ ತ್ರಿಶಂಕು ಇಂದು ಸಮಾಧಾನವಾಗಿ ಮಳೆಗರಿಯುವುದಕ್ಕೆ ಸಿದ್ಧವಾಗಿದ್ದರು ನಿಶ್ಚಲವಾಗಿ ನಭಸ್ಥಳದಲ್ಲಿ ನಿಂತಿರುವ ನೀಲಮೇಗದಂತೆ ಸ್ಥಿರನೋ ಪೂರ್ಣನೂ ಆಗಿದ್ದಾನೆ ರಾತ್ರಿಯಾಯಿತು ಒಂದು ಜಾವವು ಕರೆಯಿತು ಎನ್ನುವುದೊಳಗಾಗಿ ಯಮದಗ್ನಿಶ್ವಾಮಿ ಒಂದು ಆ ಬಂದು ಆ ಲೋಕ ಲೌಕಿಕಾಗ್ನಿಯಲ್ಲಿ ಹೋಮ ಮಾಡಿದರು ಯಮಳರು ಆಹುತಿಗಳನ್ನು ಅಗ್ನಿಸಾಗುತ್ತಿದ್ದ ಹಾಗೆಯೇ ಕಾಣಿಸಿಕೊಂಡರು ಮಗಳನ್ನು ಮುಗಿಸಿ ಋಷಿಗರಿಬ್ಬರು ಎಂದು ಯಮುಳರಿಬ್ಬರಿಗೂ ಅರ್ಭಿಪಾದಿನ ಒಪ್ಪಿಸಿದರು ತ್ರಿಶಂಕುವಿಗೂ ದೇವತೆಗಳ ದರ್ಶನವಾಯಿತು ಆತನು ನಮಸ್ಕಾರಗಳಿಂದ ನಮಸ್ಕಾರಾದಿಗಳಿಂದ ಅರ್ಚಿಸಿದನು ಯಮಳರು ಕೇಳಿದರು ಏನು ಮಹಾರಾಜ ಈ ದೈವೀಕರಣವನ್ನು ಒಪ್ಪುವೆಯಾ ನಿನ್ನ ದೇಹದಲ್ಲಿ ನಾವು ವ್ಯಾಪಾರ ಮಾಡಬಹುದೇ ತ್ರಿಶಂಕು ನಮಸ್ಕಾರ ಮಾಡಿ ತಾವು ಏನು ಬೇಕಾದರೂ ಮಾಡಬಹುದು ದೇವಲೋಕದಲ್ಲಿ ಶಾಶ್ವತವಾಗಿರಬೇಕೆಂಬ ಆಸೆ ನನಗೆ ಅದನ್ನು ವಿಶ್ವಾಮಿತ್ರ ಸಾಧ ಸಾಧಿಸುವ ಎಂದು ಗುರುಗಳು ಅಪ್ಪಣೆ ಮಾಡಿ ಮಾಡಿಯಾಯಿತು ಆದ್ರಿಂದ ಅವರನ್ನು ಆಶ್ರಯಿಸಿರುವನು ಅವರು ತಮ್ಮನ್ನು ತಮ್ಮನ್ನು ತರಿಸಿರುವುದು ನಾವು ಮಾತಾಡುವ ಮಾಡುವುದಲ್ಲ ನನ್ನ ಶ್ರೇಯ ತಾವು ಮಾಡುವುದಲ್ಲ ನನ್ನ ಶ್ರೇಯಸಿಗೆ ಎಂದು ನನಗೆ ಗೊತ್ತಿರುವಾಗ ನಾನು ಮಾಡಬೇಕಾಗಿರುವುದು ಒಂದೇ ಒಂದು ಅದು ನನ್ನನ್ನು ತಮಗೊಪ್ಪಿಸಿಕೊಳ್ಳುವುದು ಎಂದು ಕೈ ಮುಗಿದನು ಅಶ್ವಿನಿಯರು ಸರಿ ಎಂದು ಚಿಕಿತ್ಸೆಗೆ ಸಿದ್ಧರಾದರು ಸದ್ಯೋಗ್ರತವನ್ನು ಮಂತ್ರಪೂರ್ವಕವಾಗಿ ಪಾಲ ಮಾಡಿಸಿ ದೇಹಾದ್ಯಂತವು ಸವರಿ ಮಂತ್ರೋದಕವನ್ನು ತಳೆದರು ತ್ರಿಶಂಕವು ನಿಶ್ಚೇಷ್ಟನಾದನು ಆ ದೇಹವನ್ನೆತ್ತಿ ದರ್ಭಶೈ ಮೇಲೆ ಮಲಗಿಸಿದರು ಯಮದಗ್ನಿಯು ಅಗ್ನಿಕುಂಡದ ಬಳಿಕ ಬಳಿ ಪ್ರಕ್ಷೋಗ್ನ ಮಂತ್ರಗಳನ್ನು ಜಪಿಸುತ್ತಾ ಕುಳಿತನು ವಿಶ್ವಾಮಿತನು ದೇವ ವೈದ್ಯರ ಅಪಣೆ ಪಡೆದು ನಡೆಯುವುದಿಲ್ಲವನ್ನ ನೋಡುತ್ತಾ ಅವರ ಮಗುಲಲ್ಲಿ ನಿಂತನು